ಕರ್ಮ ಬ್ರಹ್ಮವಾದಿಗಳು ಅರ್ಥಭಾಗನು ಹಾಗೆ ಹೊರಟೋದನ್ನು ಕೊಂಡು ಸಭೆಯು ಆಕ್ರೋಶಗೊಂಡಿತು ಅವನು ಎದ್ದಾಗ ಏನು ಟಿ ವಿ ಏನು ಅಟ್ಟಹಾಸ ಅಂತಹವನನ್ನು ಕೇಳಬಾರದ ಪ್ರಶ್ನವನ್ನು ಕೇಳಿ ಅಂತಹವನು ಕೇಳಬಾರದ ಪ್ರಶ್ನವನ್ನು ಕೇಳಿ ಕೊನೆಗೆ ಯಾರನ್ನೂ ವಿರೋಧಿಸುವುದಕ್ಕೆ ಹೋಗಿದ್ದನೋ ಅವರಿಂದಲೇ ರಕ್ಷೆಯನ್ನು ಪಡೆದು ಉಳಿದುಕೊಳ್ಳಬೇಕಾಯಿತು ಇಂತಹವನು ಅವರ ಮನೆ ಅವರ ಮನೆಯಲ್ಲಿ ಏಕೆ ಬೀಳಬೇಕಾಗಿತ್ತು ಎಂದು ಮಾತಾಡಿಕೊಂಡು ಭಗವಂತರು ಏನೂ ಆಗದಿದ್ದಾಗ ಇರುವಂತೆ ನಿರ್ವಿಷ್ಣನಾಗಿ ನಿರ್ವಿಷ್ಣರಾಗಿ ಕುಳಿ ಕುಳಿತಿದ್ದರು ವಿದ್ವಾಂಸರು ಕುಳಿತಿದ್ದ ಕಡೆ ಒಬ್ಬರು ಹೇಳಿದರು ಬುಜ್ಜು ನೀನು ಗಂಧರ್ವದಿಂದ ಗಂಧರ್ವದಿಂದ ವಿದ್ಯೆಯನ್ನು ಪಡೆದವನು ಹೋಗು ಆದರೆ ಕೇಳಬಾರ್ದನ್ನು ಕೇಳಬೇಡ ನೋಡು ಇದರಲ್ಲಿ ಸೋತರು ನಿನ್ನ ಹೆಸರು ಶಾಶ್ವತವಾಗಿರುವುದು ಏನು ಮತ್ತೆ ಭುಜುವೋ ಮನಸ್ಸು ಮಾಡಿದನು ಎದ್ದು ವೇದಿಕೆಯ ಕಡೆಗೆ ಹೋದನು ಇವನು ಯಾರು ಸರಿ ಇವನನ್ನು ಕಾಣೀರ ಭುಜ್ಜು ಈ ಪರಮ ವಿದ್ವಾಂಸರು ಲಕ್ಕಿಯರು ಇದ್ದಾರಲ್ಲ ಅವರ ಮೊಮ್ಮಗ ಇವನು ಬುಜ್ಜುವೋ ವೇದಿಕೆ ಮೇಲೆ ಹತ್ತಿ ಭಗವಾನರ ಎದುರು ಕೊಡಿತನು ಪ್ರಶ್ನೋತ್ತರಗಳು ಆರಂಭವಾದವು ಯಾಕೆ ನಾವು ವಿದ್ಯಾರ್ಥಿಗಳಾಗಿ ಮದ್ರದೇಶದಲ್ಲಿರುವ ಕಾಶ್ಯಭಗವತದ ಪಂಕಜಲನ ಮನೆಗೆ ಬಂದವರು ಅಲ್ಲಿ ಆತನ ಮಗಳನ್ನು ಗಂಧರ್ವನ್ನ ಹಿಡಿದಿದ್ದನ್ನು ಅವನೊಡನೆ ಮಾತನಾಡುತ್ತಾ ಪರೀಕ್ಷಿತರು ಎಲ್ಲಿಗೆ ಹೋಗುವರು ಎಂದು ಕೇಳಿದವು ಅದೇ ಪ್ರಶ್ನೆವನ್ನು ನಿಮಗೆ ಕೇಳುತ್ತಿದ್ದೇನೆ ಪರೀಕ್ಷಿತರು ಎಲ್ಲಿಗೆ ಹೋಗುವರು ಪರೀಕ್ಷಿತರು ಅಶ್ವಮೇಧಯಾಜಿಗಳು ಇರುವಲ್ಲಿಗೆ ಹೋಗುವರು ಅಶ್ವಮೇಧಯಾಜುಗಳು ಎಲ್ಲಿ ಇರುವರು ಭುಜ್ಯ ಸೂರ್ಯನ ರಥವು ದಿನಕ್ಕೆ ಎಷ್ಟು ದೂರ ಹೋಗುವುದು ಅದರ ಮೂವತ್ತೆರಡರಷ್ಟು ಮೂವತ್ತೆರಡರಷ್ಟು ಈ ಲೋಕವು ಈ ಲೋಕವನ್ನು ಇದರ ಎರಡರಷ್ಟು ಪೃಥ್ವಿಯುತ್ತಿರುವುದು ಅದನ್ನು ಅದರ ಎರಡಷ್ಟಿರುವ ಸಮುದ್ರವು ಬಳಸಿರುವುದು ಅಲ್ಲಿ ಬ್ರಹ್ಮಾಂಡದ ಕೊನೆಯು ಅಲ್ಲಿ ಕತ್ತಿಯು ಅಲ್ಲಿಗಿನಷ್ಟು ಒಂದು ಸಣ್ಣ ಅಲ್ಲಿಂದ ಅಲ್ಲಿಂದಾಚೆಗೆ ವಾಯುವು ಹರಡಿರುವುದು ಅಶ್ವಮೇಧದ ಅಗ್ನಿಯು ಸುಪರ್ಣನಾಗಿ ಅಶ್ವಮೇಧ ಯಾಜುಗಳನ್ನು ನೀವು ಹೇಳುವ ಪಾರಿಷಿತ್ರರನ್ನು ತನ್ನಲ್ಲಿರಿಸಿಕೊಂಡು ತೆಗೆದುಕೊಂಡು ಹೋಗಿ ಆ ವಾಯುವಿಗೆ ಕೊಡುವನು ಆತನು ಅವರನ್ನು ತನ್ನಲ್ಲಿಟ್ಟುಕೊಂಡು ತೆಗೆದುಕೊಂಡು ಹೋಗಿ ಪೂರ್ವದ ಅಶ್ವಮೇಧ ಯಾಜುಗಳಿದ್ದ ಬ್ರಹ್ಮಲೋಕವನ್ನು ಸೇರಿಸುವನು ಗುಜ್ಜುವು ಆಶ್ಚರ್ಯಪಡುತ್ತಾ ಹೌದು ನೀವು ಹೇಳಿದುದು ಸರಿ ಗಂಧರ್ವನು ಹೀಗೆ ಹೇಳಿದನು ಎಂದು ಕುದು ಆಸನದಿಂದೆದ್ದು ವೇದಿಕೆಯಿಂದ ಹಿಡಿದು ಹೋಗಿ ಕುಳಿತನು ಇಲ್ಲಿ ಕಾತ್ಯಾಯಿನಿಯೋ ಮೈತ್ರೇಯಿ ಎಂದು ಕುರಿತು ಅಕ್ಕ ಭುಜ್ಯವು ಒಂದು ಮರೆದರು ಅವರು ಗಂಧರ್ವನಿಂದ ಅನುಗ್ರಹಿತರಾಗಿದ್ದಾರೆ ಇವರು ಆದಿತ್ಯನ ಅನುಗ್ರಹವನ್ನು ಪಡೆದವರು ಎಂಬುದನ್ನು ಅವರು ಮರೆದರು ಎಂದಳು ಮೈತ್ರೇಯಿಯು ಅವರ ಸ್ಥಾನದಲ್ಲಿ ನೀನು ಇದ್ದರೆ ಪ್ರತಿಪಕ್ಷದವರು ಉಳಿಯುತ್ತಿರಲಿಲ್ಲ ಅಲ್ಲವೇ ಎಂದು ಭುಜವನ್ನು ತಟ್ಟಿ ನಕ್ಕಳು ಮತ್ತೆ ಕೋಲಾಹಲವಾಯಿತು ಉಶಸ್ಥನು ಎದನು ಸಭೆಗೆ ಕೈ ಮುಗಿದು ದಿಟ್ಟವಾಗಿ ನಡೆದು ಬಂದು ವೇದಿಕೆಯನ್ನು ಹತ್ತಿ ಭಗವಾನರ ಎದುರಿಗೆ ಕುಡಿತನು ಆ ಟಿವಿಯು ಮನೋಹರವಾಗಿತ್ತು ಉಶಸ್ಥನಿಗೆ ಭಗವಾನರನ್ನು ಸೋಲಿಸುವನೆಂಬ ಛಲವಾಗಲಿ ಅವರಿಗೆ ಸೋತನೆಂಬ ಅಂಜಿಕೆಯಾಗಲಿ ಇರಲಿಲ್ಲ ಸಮರನ್ನು ಸಮರು ಇರುವ ಸಮಭಾವವೇ ಇತ್ತು ಅವನು ವಿನಯದಿಂದ ಕಳೆದನು ಯಾಕೆ ನಾನು ಪ್ರಶ್ನೆಗಳನ್ನು ಕೇಳಬಹುದೇ ಭಗವಾನರ ಮುಖವನ್ನು ನೋಡಿ ನೀವು ಚಕ್ರಾಯಣರ ಮಕ್ಕಳು ಉಷಸ್ ಉಶಸ್ಥರಲ್ಲವೇ ಬ್ರಹ್ಮವಿದ್ಯಾ ಸಂಪತ್ತಿಗೆ ಹೆಸರಾದ ವಂಶದವರು ಅನುಷ್ಠಾನಕ್ಕೆ ಪ್ರಖ್ಯಾತರಾದವರು ಅಗತ್ಯವಾಗಿ ಆಗಬಹುದು ಸಂತೋಷ ಯಾವುದು ಸಾಕ್ಷಾತ್ತಾಗಿದ್ದರು ಸಾಕ್ಷಾತ್ ಆಗಿದ್ದರೂ ಅಪರೋಕ್ಷವಾಗಿರುವುದು ಆ ಸರ್ವಾಂತರಸ್ಥವಾದ ಬ್ರಹ್ಮವನ್ನು ಕುರಿತು ನನಗೆ ಹೇಳಿ ನಮಗೆ ಇಷ್ಟವಾದ ವಿಷಯ ವಿಷಯವನ್ನೇ ಕೇಳಿದಿರಿ ಅದಕ್ಕಾಗಿ ವಂದನೆಗಳು ಉಪಸ್ಥ ಉಪಸ್ತರೆ ನೋಡುವ ನಮ್ಮ ಇಂದ್ರಿಯವು ಹೊರಮುಖವಾಗಿದೆ ಇಂದ್ರಿಯಗಳಿಗೂ ದೃಶ್ಯಗಳಿಗೂ ಇರುವ ಸಂಬಂಧವು ತಪ್ಪಿದರೆ ಆಗ ಆತ್ಮನು ಸಾಕ್ಷಾತ್ತಾಗಿ ಕಾಣುವನು ಯಾವುದನ್ನು ಸುಖವೆಂದುಕೊಂಡು ಬಯಸಿ ಬಯಸಿ ಅರಸುತ್ತಾ ಲೋಕವೆಲ್ಲ ಹೋಗುವುದು ಆ ಸುಖವೆಲ್ಲಕ್ಕಿಂತಲೂ ಹೆಚ್ಚಿನ ಸುಖವೆಂದು ಎಲ್ಲಕ್ಕೂ ಕಾರಣವಾದದ್ದೆಂದೋ ಎಲ್ಲಕ್ಕಿಂತ ದೊಡ್ಡದೆಂದೋ ಅವನವನ್ನು ಆತ್ಮವೆಂದು ಕೊಟ್ಟು ಕಾಣುವುದು ಸರ್ವಾಂತರನಾದ ಆತ್ಮನು ಇನ್ನೂ ಯಾರೂ ಇಲ್ಲ ಕೇಳುತ್ತಿರುವ ನೀವೇ ಯಶಸ್ಸನ್ನು ಗಂಭೀರನಾದನು ತಾನು ಏನೋ ಕೇಳಿದರೆ ಇನ್ನೇನೋ ಉತ್ತರ ಬಂದುತ್ತೆ ಅಸಮಾಧಾನವನ್ನು ತೋರಿಸುವ ಮುಖ್ಯಮಂತ್ರಿ ಹೇಳುವನಾದನು ಮತ್ತೆ ಅದೇ ಪ್ರಶ್ನೆಯನ್ನು ಕೇಳಿದನು ಸರ್ವಾಂತರನಾದ ಆತ್ಮನು ಯಾರು ಭಗವಾನರು ಹೇಳಲು ಪ್ರಾರಂಭಿಸಿದರು ಭಗವಾನರು ಎದುರಾಳಿಯ ಅಂತಸ್ಥಳವನ್ನು ಸುಲಭವಾಗಿ ಅಂತಸ್ಥವನ್ನು ಸುಲಭವಾಗಿ ಅರಿತರು ತಲೆಯಲ್ಲಾಡಿಸುತ್ತಾ ಹೇಳಿದರು ಹಗೋ ಹಾಗಾದರೆ ಕೇಳಿ ಆತ್ಮವೆಂದರೆ ಈ ಶರೀರ ಆತ್ಮವೆಂದರೆ ಕಾರ್ಯಕರಣ ಸಂಘಾತವಾದ ಲಿಂಗ ಆತ್ಮನೆಂದರೆ ಈ ಎರಡರೊಳಗೆ ಇನ್ನೊ ಇರುವ ಇನ್ನೊಬ್ಬ ಶರೀರವು ಸರ್ವಾಂತರನಲ್ಲ ಆದ್ದರಿಂದ ಆತ್ಮನಲ್ಲ ಏಕೆಂದರೆ ಶರೀರವು ಕಾರ್ಯಕರಣ ಸಂಘಾತವಾದ ಪ್ರಾಣದಿಂದ ಆರಿಸಲ್ಪಡುವುದು ಲಿಂಗವೂ ಆತ್ಮನಲ್ಲ ಏಕೆಂದರೆ ಅದೂ ಕಾರಣವೇ ಪಂಚಾತ್ಮಕವಾಗಿ ಈ ಭೂತ ಸಂಘಾತವಾದ ದೇಹವನ್ನು ಆರಿಸುತ್ತಿರುವ ಆ ಪಂಚಪ್ರಾಣಗಳ ಕ್ರಿಯೆಯನ್ನು ಮಾಡಿಸುವವನಾಥನು ಆದ್ದರಿಂದ ಈ ಕಾರ್ಯಗಳಿಗೆಲ್ಲ ಕಾರಣನಾಗಿರುವನು ಈ ಕರ್ಣಗಳನ್ನೆಲ್ಲ ಅಲ್ಲ ಆಡಿಸುವೆ ಆ ಚೇತನಾಚೇತನು ಉಂಟಲ್ಲ ಅವನು ಸರ್ವಾಂತರನು ಕುಶಸ್ಥನ ಮುಖವು ಗಂಟಿಕಿತು ಅಸಮಾಧಾನವು ತಾನೇ ತಾನಾಯಿತು ಕೂಗಿದನು ಯಾಕೆಕ್ಯ ಇದು ಮೋಸ ಕುಂಬು ಹಿಡಿದುಕೊಟ್ಟು ಇದು ಎತ್ತು ಎಂದು ತೋರಿಸುವೆನು ಎಂದುವನು ನಡೆಯುವುದು ಎತ್ತು ಓಡುವುದು ಕುದುರೆ ಎಂದು ಮುಂತಾಗಿ ಹೇಳಿದ ಹೇಳಿದಂತಾಯಿತು ನೀವು ತೆಗೆದುಕೊಂಡಿರುವುದು ಬೆಮ್ಮಿಷ್ಟತಮ ಇದೆಂದು ಇಟ್ಟ ಗೋಧನವನ್ನು ಬ್ರಹ್ಮನನ್ನು ಕೇಳಿದರೆ ಈಗ ಸಾಕ್ಷಾತ್ತಾಗಿ ತೋರಿಸಿಕೊಳ್ಳದೆ ಹೀಗೆ ಬೇರೆ ಬೇರೆ ಗುರುತುಗಳಿಂದ ಹೇಳ್ತಿರುವ ಭಗವಾನರು ತಮ್ಮ ಮಂದಹಾಸವನ್ನು ಬಿಡದೆ ಹೇಳಿದರು ಬ್ರಹ್ಮಜ್ಞನರಿಗೆ ಬ್ರಹ್ಮಜ್ಞರಿಗೆ ಈ ವಿಕ್ಷೋಭವು ತಕ್ಕುದಲ್ಲ ಬ್ರಹ್ಮವೆಂಬುದು ಅಮೂರ್ಥ ಇಂದ್ರಿಯಗಳು ಅದನ್ನು ಕಾಣದಾರು ಇಂತಹುದನ್ನು ಇಂದ್ರಿಯ ಗೋಚರ ಮಾಡಿಸುವುದೆಂತೂ ಒಂದು ಹತ್ತು ಸಾವಿರವೆಂದರೆ ನೋಡಬಹುದು ಅದ್ಭುತವೆಂದರೆ ಊಹಿಸಬಹುದು ಅಸಂಖ್ಯಾತವಾದವೆಂದರೆ ಯಾವ ಇಂದ್ರಿಯದಿಂದ ಅದನ್ನು ಸಾಕ್ಷಾತ್ಕರಿಸಿಕೊಳ್ಳುವುದು ನೋಟದ ಒಳಗೂ ಇದ್ದು ನೋಟಕ್ಕೆ ಸಿಕ್ಕದೆ ಅದನ್ನೆಂತು ನೋಡುವುದು ಆದ್ದರಿಂದ ಪ್ರತಿ ಪ್ರತಿಜ್ಞಾ ಹಾನಿಯು ನಮ್ಮಲ್ಲಿಲ್ಲ ಅಸಾಧ್ಯವಾದದ್ದನ್ನು ತೋರಿಸಿಕೊಳ್ಳುವ ನಿಮ್ಮಲ್ಲಿ ಪ್ರತಿಜ್ಞಾ ಅದನ್ನು ವಾಕು ಮನಸ್ಸು ಕೂಡ ಮುಟ್ಟಲಾರದು ಅನುಭವಿಸಿ ತಿಳಿಯುವುದನ್ನು ಮಾತಿನಿಂದ ತಿಳಿಯುವುದು ಸಾಧ್ಯವೇ ಮಾತಿನಿಂದ ಆಚೆ ಇರುವುದನ್ನು ಬಣ್ಣಿಸ ಮಾತು ನಿಂತು ಹೋಗುವುದು ಮನಸ್ಸಿನಿಂದ ಆಚೆ ಇರುವುದನ್ನು ಮನನ ಮಾಡಹೋದರೆ ಮನಸ್ಸು ಅಮನಸ್ಕವಾಗುವುದು ಅಲ್ಲವೇ ನೋಡಿ ಕುಶಸ್ಥನು ಏನೇ ಹೇಳುವುದನ್ನು ಮಾತು ನುಡಿಯದೇ ಹೋಯಿತು ಎದರಿದನು ಎದ್ದು ನಮಸ್ಕಾರ ಮಾಡಿದನು ನಾಲಿಗೆಯಾಡಿತು ತಪ್ಪಾಯಿತು ಖಂಡಿಸದುದನ್ನು ಕ್ಷಮಿಸಬೇಕು ತಾವು ಹೇಳಿದುದು ಸರಿ ಎಂದು ಪ್ರತಿ ವಚನವನ್ನು ನಿರೀಕ್ಷಿಸದೆ ವೇದಿಕೆಯಿಂದ ಎಳೆದು ಹೊರಟು ಹೋದನು ಅನಂತರ ಕೌಶಿತಕ್ಕೆ ಸಭೆಯಿಂದ ಬಂದು ಆಸನದಲ್ಲಿ ಕುಳಿತನು ಆತನ ಮುಖಮುದ್ರೆಯನ್ನು ನೋಡಿದರೆ ಆ ಮಂಟಪದಲ್ಲೆಲ್ಲ ತಾನೂ ಭಗವಾನರೂ ಅಲ್ಲದೆ ಇನ್ನೂ ಯಾರೂ ಇಲ್ಲವೆಂದು ಆತನಿಗೆ ಗೋಧನ ಬ್ರಹ್ಮಿಷ್ಟತಮ ಮೊದಲಾದವುಗಳಂದು ಪ್ರಧಾನವಾಗಿ ಕಂಡಿ ಆತನಿಗೆ ತನ್ನ ಜೀವಮಾನದಲ್ಲಿ ಇಂತಹ ಸಮಯ ಬಂದಿದೆ ಎಂದ ಎಂದು ಕಾದಿದ್ದಂತೆ ಅಂತಹ ಯೋಗ ಒದಗಿ ಬಂದಂತೆ ಅದನ್ನು ತಾನು ಉಪಯೋಗಿಸಿಕೊಳ್ಳದೆ ಬಿಟ್ಟರೆ ಮತ್ತೆ ಅದು ಲಭ್ಯವಾಗುವುದೆಂಬ ಇಲ್ಲವೆಂಬ ದಿಗಿಲಿದ್ದಂತೆ ತೋರುತ್ತಿತ್ತು ಆದರೂ ಗುರುಶಿಷ್ಯ ಭಾವವಿದ್ದಂತೆ ತೋರಿರಲಿಲ್ಲ ಆಸಂದದಲ್ಲಿ ಕುಳಿತು ಆತನು ಏನೋ ಮರೆತಿದ್ದನ್ನು ನೆನಪಿಸಿಕೊಳ್ಳುವಂತೆ ಅಥವಾ ಹತ್ತಾರು ವಿಷಯ ವಿಷಯಗಳನ್ನು ಎದುರುಗಿಟ್ಟುಕೊಂಡು ಯಾವುವು ಸರಿ ಎಂದು ಆಲಿಸಲು ಒಂದನ್ನೊಂದು ಕೈಗೆ ತೆಗೆದುಕೊಂಡು ಪರೀಕ್ಷಿಸುತ್ತಿರುವಂತೆ ಒಂದುಗಳಿಗೆ ನೆಲವನ್ನು ನೋಡುತ್ತಾ ಕುಳಿತನು ಸಭೆಯು ನೀರವವಾಗಿ ಆತನ ಬಾಯಿನ ಏನು ಬರುವುದು ಕಾದಿತ್ತು ಆ ಸಮಯವನ್ನು ಸಾಧಿಸಿ ಕಾತ್ಯಾಯಿನಿಯು ಮೈತ್ರೇಯನ್ನು ಮೊಣಕೈಯಿಂದ ಹಾಗೆಂದು ನೋಡು ಎಂದಳು ಮೈತ್ರೇಯು ಕಾತ್ಯಾಯಿನಿಯ ಕಣ್ಣುಕು ಹೋದ ಕಡೆಯಲ್ಲೇ ನೋಡಿದರೆ ಗಾರ್ಗಿಯು ಮೇಲೆ ಕೇಳುವಾಗ ಮಾಡುವಂತೆ ಸೀರೆ ಹೆಸರುಗಳನ್ನು ಉತ್ತರೀಯವನ್ನು ಕಡೆ ನೆಟ್ಟು ನೋಡದಿಂದ ನೋಡುತ್ತಿದ್ದಾಳೆ ನೋಡಿದರೆ ಆ ಕೈಯು ಭಗವಂತರನ್ನು ಪ್ರಶ್ನೆ ಕಾಣುತ್ತಿದೆ ಅದನ್ನು ಕಂಡು ಮೈತ್ರೇಯ ಸಣ್ಣ ದನಿಯಲ್ಲಿ ಕಾತ್ಯಾಯಿನಿಯನ್ನು ಹೇಳಿದರು ತಂಗಿಯೇ ಇವೆಲ್ಲ ಮೋಡಗಳು ಅವರು ಪರ್ವತದ ಹಾಗೆ ಗಾಳಿಗೆ ತೂರಿ ಹೋಗುವ ಈ ಮಹ ಮೇಘಗಳು ಆ ಪರ್ವತವನ್ನೇನು ಮಾಡಬಲ್ಲವು ಪಾಪ ಎಂದಳು ಕಾತ್ಯಾಯಿನಿಗೆ ಆ ಅಭಿಮಾನದ ಮಾತು ಬಹು ಸೊಗಿಸಿತು ಏನೋ ಹೇಳಬೇಕೆಂದು ಹೊರಟುವಳವು ಅಷ್ಟರೊಳಗೆ ಕಹೋಲನ್ನು ಮಾತನಾಡಿಸಿದನು ಯಾಜ್ಞವಾಲ್ಕ್ಯರು ದೊಡ್ಡ ಮನಸ್ಸು ಮಾಡಿ ಮತ್ತೆ ಅದೇ ಪ್ರಶ್ನೆಗೆ ಉತ್ತರ ಹೇಳಬೇಕು ಎಂದರೆ ಸಾಕ್ಷಾತ್ತಾಗಿ ಅಪರೋಕ್ಷವಾಗಿ ಸರ್ವಾಂತರ ಸರ್ವಾಂತರವಾಗಿರುವ ಭ್ರಹ್ಮದ ವಿಚಾರವನ್ನು ಕುರಿತು ಹೇಳಬೇಕು ಆಗಲಿ ಹೇಳೋಣ ಅದಕ್ಕೇನಂತೆ ಶರೀರಧರ್ಮಗಳು ಪ್ರಾಣಧರ್ಮಗಳು ಮನ ಧರ್ಮಗಳು ಆ ಆತ್ಮನನ್ನು ಮುಟ್ಟಲಾರವು ಆತನು ಇವುಗಳಿಂದ ದೂರನು ಶರೀರ ಧರ್ಮಗಳು ಜಲಾಮರಣಗಳು ಆತ್ಮನು ಅಜರನು ಅಮರನು ಜಲಾಮರಣಗಳು ಏನಿದ್ದರೂ ಶರೀರವನ್ನು ಎಂದರೆ ಮತ್ತೊಂದರ ಕಾರ್ಯವಾಗಿ ಇನ್ನೊಂದರ ಕರ್ಣವಾಗಿರುವ ಶರೀರವನ್ನು ಹಿಡಿಯಬಲ್ಲವೇ ಹೊರತು ಅಶರೀ ಅಶರೀರಿ ಅಶರೀರಿ ಆತ್ಮವನ್ನು ಸೋಂಕಲೂ ಲಾರವು ಇನ್ನು ಈ ಶರೀರದೊಳಗಿದ್ದು ಶರೀರವನ್ನು ಸ್ವೇಚ್ಛೆಯಾಗಿ ಆಡಿಸುತ್ತಿರುವ ಪ್ರಾಣದ ಧರ್ಮಗಳು ಕ್ಷುತ್ಸಿಪಾಸುಗಳು ಅವು ಆತ್ಮನನ್ನು ಮುಟ್ಟಲಾರುವು ಪ್ರಾಣವು ಆತ್ಮನ ನೆರಳು ಪ್ರಾಣವು ಕಾರ್ಯವೂ ಹೌದು ಕರುಣವೂ ಹೌದು ಅವರೆಡೂ ಅಲ್ಲಸಲ್ಲದ ಆತ್ಮನನ್ನು ಅವರಡೂ ಆದ ಪ್ರಾಣದ ಧರ್ಮಗಳೆಂತೂ ಮುಟ್ಟುವವು ಪ್ರಾಣದಂತೆಯೇ ಶರೀರದಲ್ಲಿದ್ದುಕೊಂಡು ಇಂದ್ರಿಯಗಳ ಚಲನವನ್ನು ಪ್ರೇರೇಪಿಸುವ ಪ್ರೇರೇಪಿಸುವ ಮನಸ್ಸಿನ ಧರ್ಮಗಳು ಶೋಕಮೋಹಗಳು ಶೋಕವೇ ಕಾಮವು ಮೋಹವೇ ಅಜ್ಞಾನವು ಹುಲ್ಲು ಅಜ್ಞಾನ ಮುಟ್ಟಿ ಎಂತೂ ಬದುಕಲಾರದು ಹಾಗೆ ಕಾಮವು ಅಕಾಮವಾದ ಆತ್ಮವನ್ನು ಮುಟ್ಟಿ ಬದುಕಲಾರದು ಕಾಮಕಾಮವು ಅಪ್ತಕಾಮವಾದ ಆತ್ಮನನ್ನು ಎಂದು ಮುಟ್ಟಿ ಬದುಕುವುವು ಹಾಗೆಯೇ ಅಜ್ಞಾನವು ಜ್ಞಾನವೇ ತಾನದ ಆತ್ಮನನ್ನು ಎಂತೂ ಸೇರಬಲ್ಲದು ತಿಳಿಯುತ್ತೆ ತಿಳಿಯಿತು ಧರ್ಮ ಪ್ರಾಣಧರ್ಮ ಮನೋಧರ್ಮಗಳಿಂದ ಆಚೆ ಇರುವವನು ಆತ್ಮನು ಆ ಆತ್ಮನು ನೀವು ಕೇಳಿದ ಸರ್ವಾಂತರವು ಏಕೆಂದರೆ ಅದು ನಿಶ್ಚಯವಾಗಿ ಅಲ್ಲೆಲ್ಲವೂ ಇರುವುದರಿಂದ ಒಂದು ಸಲ ನೋಡಿದವನು ಮರೆಯಲಾರದೆ ಅದನ್ನೇ ಸರ್ವದಾ ಸರ್ವತ್ರ ಕಾಣುವುದರಿಂದ ಸಾಕ್ಷಾತ್ತಾಗಿ ಅಣುವಿಗಿಂತ ಅಣುವಾದರೂ ಮಹತ್ರಿಗಿಂತ ಮಹತ್ತಾಗಿರುವುದರಿಂದ ಅಪರೋಕ್ಷವಾಗಿರುವ ಅದೇ ಎಲ್ಲದರ ಬಳಿಗೂ ಎಲ್ಲದರ ಒಳಗೂ ಇದ್ದುಕೊಂಡು ಎಲ್ಲವನ್ನೂ ಆಡಿಸುತ್ತಿರುವುದರಿಂದ ಸರ್ವಾಂತರವೂ ಅದನ್ನು ತಿಳಿದುವುದರ ಫಲವೇನು ಬಂದಿರಾ ಹೇಳೋಣವಾಗಲಿ ಅದನ್ನು ತಿಳಿದವನು ಆ ತಿಳಿವೆ ಬಲವೆಂದು ನಿಶ್ಚಿಂತೆಯಿಂದ ಇರುವನು ಅವರಿಗೆ ಅದಲ್ಲದೆ ಇನ್ನೊಂದು ಬೇಕಾಗುವುದಿಲ್ಲ ಪುತ್ರಾದಿಗಳ ಕಡೆಯೂ ಅವನು ಮನಸ್ಸು ಎಳೆಯುವುದಿಲ್ಲ ಎಳೆಯುವ ಯೇಷನೆಯೇ ಅವನಿಗೆಲ್ಲವಾಗುವುದು ಅವನು ತನ್ನ ತಿಳಿವು ಅದರಿಂದ ಅದರಿಂದ ಉಂಟಾದ ಬಲಗಳಿಂದ ಮೌನಿಯಾಗುವವನು ಮೌನಿ ಮೌನಿಯಾದವನು ತಾನು ಮೌನಿಯಾಗಿರುವಷ್ಟು ಹೊತ್ತು ಅದೇ ಆಗಿರುವನು ಎಂಬುದನ್ನು ಅದೇ ಆಗಿರುವೆನು ಎಂಬುದನ್ನು ಕಂಡು ಬ್ರಾಹ್ಮಣನಾಗಿ ಕೃತ್ಯ ಕೃತಕೃತ್ಯನಾಗುವನು ಆ ಮಹಾದರ್ಶನ ಒಂದನ್ನು ಬಿಟ್ಟು ಮಿಕ್ಕೆಲ್ಲವೂ ವಿನಾಶಿಯು ಪರಮೋಪಕಾರವಾಯಿತು ಕಹಲನು ಬೇರೆಯನ್ನು ಮಾತನಾಡದೆ ಭಗವಾನರಿಗೆ ನಮಸ್ಕಾರ ಮಾಡಿ ಹೋದನು ಅನಂತರ ಎಲ್ಲರೂ ವೇದಿಕೆ ಮೇಲೆ ಹೋಗೆಂದರೂ ಆಕೆಯು ಒಪ್ಪಲಿಲ್ಲ ಗಾರ್ಗಿಯು ಭಗವಾನರು ಪ್ರಸನ್ನರಾಗಿ ನನ್ನ ಪ್ರಶ್ನೆಗೆ ಉತ್ತರವನ್ನು ಕೊಡೋಣವಾಗಲಿ ಎಂದಳು ಭಗವಾನರು ನಗುತ್ತಾ ಹೌದು ಭಗವತಿಯವರು ಕೇಳುವ ಪ್ರಶ್ನವೂ ಅಂಥದು ಅದಕ್ಕೆ ರಕ್ಷೆ ಬೇಕೇ ಬೇಕು ಆದ್ದರಿಂದ ಮೊದಲೇ ಆ ಕೋಟೆಯನ್ನು ಕಟ್ಟಿ ಕಾವಲು ಇಟ್ಟು ಹೊರಟಿರುವುದೇ ಅಪ್ಪಣೆಯಾಗಲಿ ಎಂದರು ಗಾರ್ಗು ಕೇಳಿದಳು ಈ ಪೃಥ್ವಿಯಲ್ಲಿರುವ ಸರ್ವವು ಜಲದಲ್ಲಿ ಹಾಸುಹುಕಾಗಿ ಸೇರಿರುವುದು ಆ ಜಲವು ಯಾವುದರಲ್ಲಿ ಹಾಗೆ ಹಾಸುಹೊಕ್ಕಾಗಿರುವುದು ಭಲೆ ಭಲೆ ಭಗವತಿಯವರ ಪ್ರಶ್ನೆ ಜಾತಿಯು ಚೆನ್ನಾಗಿದೆ ಪರಂಪರೆಯಾಗಿ ಬೆಳೆಸಬಹುದು ಆದರೆ ಭಗವತಿ ನಿಷ್ಠೆಯಿಂದ ತಿಳಿಯಬೇಕಾದದ್ದನ್ನು ಯುಕ್ತಿಯಿಂದ ಅನುಮಾನದಿಂದ ತಿಳಿದರೆ ತಿಳಿದಿದೆ ಎಂದು ಸಮಾಧಾನವಾಗಬಹುದು ಆದರೂ ಅದು ಚಿತ್ರಾಗ್ನಿ ಅದು ನೆನಪಿರಲಿ ಈಗ ನೀವು ಕೇಳಿದ ಪ್ರಶ್ನೆಕ್ಕೆ ಉತ್ತರ ಹೇಳೋಣ ಈ ಪೃಥ್ವಿ ಜಲ ಅಗ್ನಿವಾಯು ಆಕಾಶಗಳು ಒಂದಕ್ಕೊಂದು ಸೇರಿ ಲೋಕಲೋಕಗಳನ್ನು ಮಾಡುವವು ಅವು ಜಲವು ವಾಯುವಿನಲ್ಲಿ ವಾಯು ಅಂತರಿಕ್ಷದಲ್ಲಿ ಅದು ಗಂಧರ್ವ ಲೋಕಗಳಲ್ಲಿ ಅದು ಆದಿತ್ಯಲೋಕಗಳಲ್ಲಿ ಅದು ಚಂದ್ರಲೋಕಗಳಲ್ಲಿ ಅದು ನಕ್ಷತ್ರ ಲೋಕಗಳಲ್ಲಿ ಅದು ದೇವಲೋಕಗಳಲ್ಲಿ ಅದು ಇಂದ್ರ ಲೋಕಗಳಲ್ಲಿ ಇದು ಪ್ರಜಾಪತಿ ಲೋಕಗಳಲ್ಲಿ ಅವು ಬ್ರಹ್ಮಲೋಕಗಳಲ್ಲಿ ಓತಪ್ರೋಹತವಾಗಿರುವವು ಸಂತೋಷವಾಯಿತೇ ಆ ಬ್ರಹ್ಮಲೋಕಗಳು ಯಾವುದರಲ್ಲಿ ಓತಪ್ರೋತವಾಗಿರುವವು ಅಲ್ಲಿಂದ ಬಂದ ಕೆಳಗಡೆಗಾಗಿ ಆ ಬ್ರಹ್ಮಲೋಕಗಳಲ್ಲಿ ಬ್ರಹ್ಮಾಂಡಗಳನ್ನು ಕಟ್ಟುವ ಭೂತಗಳು ಇರುವವು ಭೂತಗಳು ಇರುವ ಇರುವವೂ ಇರುವವರೆಗೂ ಜ್ಞಾನವು ಬಾಹ್ಯವು ಜ್ಞಾನವು ಭೂತಗಳನ್ನು ದಾಟುತ್ತಲೂ ತಾನೇ ತಾನಾಗುವುದಿಲ್ಲ ಆಗ ಆ ವಿಷಯವನ್ನು ತಿಳಿಯುವುದು ಆಗಮದಿಂದ ಅನುಮಾನದಿಂದಲ್ಲ ಆದ್ದರಿಂದ ಆಗಮವನ್ನು ಬಿಟ್ಟು ಅನುಮಾನ ಪ್ರಧಾನವಾಗಿ ಹೊರಟರೆ ವಿಷಯವನ್ನು ಅನ್ನವೆಂದೇ ತಿಂದು ತಿನ್ನುವುದಂತಾಗುತ್ತದೆ ಬೇಡಿ ಗಾರ್ಬಿ ಅದನ್ನು ಕೇಳಿ ವಿಜಯ್ಗಳಂತೆ ಕೈ ಮುಗಿದು ತನ್ನ ಸ್ಥಾನಕ್ಕೆ ಹಿಂತಿರುಗಿದ್ದಳು